ಅರವತ್ನಾಲ್ಕು ಶಾರದಾ ಮಂಟಪ ಯಾಗಮಂಟಪಕ್ಕೆ ಶಾರದಾ ಮಂದಿರವೆಂದು ಹೆಸರಿಟ್ಟರು ಅದರಲ್ಲಿ ವೇದಿಕೆಯ ಬಲಗಡೆ ವಿಶೇಷಾತಿ ವಿಶೇಷ ಅತಿಥಿಗಳಿಗೆ ಕುಳಿತುಕೊಳ್ಳುವ ಕಡೆ ಗೋಡೆಗೆ ಒಂದು ಶಾರದಾ ದೇವಿಯ ಚಿತ್ರ ಪುರುಷ ಪ್ರಮಾಣವಾಗಿರುವ ಆ ಚಿತ್ರದಲ್ಲಿ ದೇವಿಯು ವಿನಾವಧನ ಮಾಡುತ್ತಾ ಕುಳಿತಿದ್ದಾಳೆ ಮೇಲಿನ ಕೈಗಳಲ್ಲಿ ಒಂದರಲ್ಲಿ ಅಕ್ಷಯ ಮಾಲಿಕೆ ಇನ್ನೊಂದರಲ್ಲಿ ಪುಸ್ತಕವನ್ನು ಧರಿಸಿದ್ದಾಳೆ ತಲಿಯ ಮೇಲಿನ ರತ್ನ ಕಿರೀಟವು ಆಕೆಯ ತೇಜಸ್ಸೆಲ್ಲವೂ ಮೇಲಕ್ಕೆದ್ದು ಗೋಪುರಕೃತಿಯಾಗಿದೆಯೋ ಎಂಬಂತಿದೆ ಕಿವಿಯಲ್ಲಿರುವ ರತ್ನದ ಮೂಲೆಗಳು ಪ್ರತಿಭಾ ಸ್ವರೂಪವಾದ ಆಕೆಯ ಪ್ರತೀಕಗಳೆಂಬಂತೆ ಪ್ರಕಾಶಮಾನವಾಗಿ ಹೊಳೆಯುತ್ತಿವೆ ಮೂಗಿನಲ್ಲಿಟ್ಟುಕೊಂಡಿರುವ ಮೂಗುಬಟ್ಟು ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರವನ್ನು ತಂದು ಸೆರೆ ಹಿಡಿದ ಸೆರೆ ಹಿಡಿದಿಟ್ಟಿರುವಂತಿದ್ದು ಅದರ ಕಾಂತಿಯು ಆಕೆಯ ಸುಂದರ ಕಪೋಲದ ಮೇಲೆ ಅದು ಕೆಣಪಾಗಿರುವಂತೆ ಕಾಣುತ್ತದೆ ಕಂಠಾಭರಣಗಳು ಒಂದಕ್ಕೊಂದು ವಿಚಿತ್ರವಾಗಿದೆ ಎಲ್ಲಕ್ಕಿಂತಲೂ ಮಿಗಿಲಾಗಿ ಕಾಣುವ ಆ ಬಿಲ್ವ ಸರ ಒಂದೊಂದು ದಳಕ್ಕೂ ರಥಗಳು ಕೆತ್ತಿವೆ ಹತ್ತ ಕಡೆ ಇತ್ತ ಕಡೆ ದಳಗಳು ಚಿಕವು. ನಡುವಿನ ದಳವು ದೊಡ್ಡದು ಇತ್ತ ಕಡೆ ಹದಿಮೂರು ಹತ್ತ ಕಡೆ ಹದಿಮೂರು ನಡುವೆ ನಾಯಕಮನಿ ಸ್ಥಾನದಲ್ಲಿ ಒಂದು ದೊಡ್ಡದು ಅಂತೂ ಇಪ್ಪತ್ತೇಳು ದಳಗಳ ಆ ಸುಂದರಹಾರವು ಆಕೆಯ ತುಂಬಿದ ವರ್ಷ ಸ್ಥಳದಲ್ಲಿ ವಿರಾಜಮಾನವಾಗಿದೆ ನವರತ್ನ ಖಚಿತವಾದ ಮೇಖಲೆಯು ರಾರಾಜಿಸುತ್ತಿದೆ ಪಾದಗಳನ್ನು ಕಡಗಗಳು ಅಂದಿಗೆಗಳು ಉಂಗುರುಗಳನ್ನು ಬೆಳಗುತ್ತಿವೆ ಹಾಗೆಯ ತೋಳುಗಳಲ್ಲಿ ವಂಕಿಗಳು ಮುಂಗೈಗಳಲ್ಲಿ ರತ್ನದ ಬಿಳಿ ಕಡಗಗಳು ಬೆರಳಿನಲ್ಲಿ ಉಂಗುರುಗಳು ಮಿರಿಯುತ್ತಿವೆ ತಾಯಿಯ ದರ್ಶನವಾಗುತ್ತಿದ್ದ ಹಾಗೆಯೇ ಆಕೆಯ ದಿವ್ಯ ವೀನೆಯ ಮಂಜುಳದಾನವನ್ನು ಕೇಳಿದಂತಾಗುತ್ತದೆ ಆಕೆಯು ಮುಡಿದಿರುವ ಪುಷ್ಪಮಾಲೆಯು ದಿವ್ಯ ಸೌರಭ ಸೌರಭವನ್ನು ಅಘ್ರಾಣಿಸಿದಂತಾಗುತ್ತದೆ ಆಕೆಯ ಕಟಾಕ್ಷವು ಹರಡಿದ ಕಡೆಯಲ್ಲೆಲ್ಲ ಪವಿತ್ರತೆಯು ತಾನೇ ತಾನಾಗಿ ಜ್ಞಾನವು ತಾಂಡವ ತಾಂಡವವಾಡಿದಂತಾಗುತ್ತಿದೆ ಆ ಪಟ್ಟಕ್ಕೆ ಇನ್ನೊಂದು ಗೋಡೆಯ ಮೇಲೆ ಗಾಯತ್ರಿಯ ಚಿತ್ರ ಸಣ್ಣ ಅಲೆಗಳಿಂದ ಸುಂದರವಾದ ನೀಲ ಜಲರಾಶಿ ಅದರ ನಡುವೆ ಜಗತ್ ರಾಶಿ ಮಾಡಿ ಹೊಯ್ದಂತಿರುವ ದೊಡ್ಡ ಕಮಲ ಅದರ ಮೇಲೆ ತಾಯಿಯು ಕುಳಿತಿದ್ದಾಳೆ ಒಂದು ಕಾಲು ಮುಡಿಕೊಂಡು ಇನ್ನೊಂದು ಪಾದವನ್ನು ಕೆಳಗೆ ಜೋಲು ಬಿಟ್ಟಿದ್ದಾಳೆ ಆ ಕಾಲು ನೀರು ಸೋಂಕು ವಂತಿದೆ ಎನ್ನುವುದಕ್ಕಿಂತ ಆ ಜಲರಾಶಿಯು ಆ ಪದವನ್ನು ತೊಳೆದು ಕೃತಾರ್ಥವಾಗಬೇಕೆಂದು ಭಯಭಕ್ತಿಗಳಿಂದ ವಿಚಿಗಳನ್ನು ಮೇಲಕಸೆಯಂತಿದೆ ಮೇಲೆ ಆ ಕಾಲಿನಲ್ಲಿ ರತ್ನ ಶೋಭಿಸುತ್ತಿವೆ ಕಾಲು ಬೆರಳುಗಳಲ್ಲಿ ಧರಿಸಿರುವ ರತ್ನದುಗಳು ಬಿದ್ದು ಹೋಗುವಂತೆ ಬಿದ್ದು ಚಿನ್ನದ ಸಣ್ಣ ಸಣ್ಣ ಅವು ಸಂಧಿಸುವ ಸ್ಥಾನದಲ್ಲಿ ಒಂದು ರತ್ನ ಆ ಪದಕದಿಂದ ಇನ್ನೊಂದು ಸರವು ಹೋಗಿ ಕಾಲೊಂದುಗೆ ಇರುವ ಉಂಗುರಕ್ಕೆ ಕಟ್ಟು ಚೆನ್ನಾಗಿ ನೋಡುವವರೆಗೂ ಮೈಯ ಚಿನ್ನದ ವರ್ಣದಲ್ಲಿ ಈ ಚಿನ್ನದ ಸರದ ವರ್ಣವು ಬೆರೆತು ಹೋಗಿರುವಂತೆ ಕಾಣುವುದು ಕಾಣಿಸದು ಆ ಕಾಲ ಮೇಲೆ ಬಿದ್ದಿರುವ ಸೀರೆ ಕಲಾಪತ್ತು ರತ್ನ ನೋಪರ ಚಿನ್ನದ ಕಾಲಂದು ಕೊಂಚುಕೊಂಚವಾಗಿ ಮುಚ್ಚಿದೆ ದೇವಿಯು ಧರಿಸಿರುವ ರತ್ನಾಭರಣವು ಚಂದ್ರಕಾಂತಿಯನ್ನು ಹಿಡಿದು ಕೊಸೆದು ಹಾಸುಹುಕು ಮಾಡಿ ಅದರ ನಡುವೆ ಉಜ್ವಲವಾದ ನಕ್ಷತ್ರಗಳನ್ನು ತಟ್ಟಿ ನೈಯ್ದಿರುವಂತಿದೆ ಆಕೆಯ ಮೇಖಲೆಯು ಸೂರ್ಯರಶ್ಮಿಯನ್ನು ಹಿಡಿದುಕೊಂಡಿರುವ ಗುಂಡುಗಳಿಂದ ಆದಂತಹ ಪ್ರಕಾಶಪೂರ್ಣವಾಗಿ ಕಣ್ಣುಗಳನ್ನು ಕೋರೈಸುತ್ತದೆ ಜಗತ್ತಿಗೆಲ್ಲ ಕೊಡಬೇಕಾದ ಸ್ತನ್ಯವನ್ನು ತುಂಬಿಕೊಂಡಿರುವಂತೆ ಮೆರೆಯುವ ಆ ಗುರುಘನವ ಗುರುಘನ ವಕ್ಷೋಜಗಳು ವಕ್ಷೋಜಗಳ ಮೇಲೆ ಒಂದು ಏಕಾವಳಿ ಒಂದು ಮುತ್ತುಗದ ಎಳೆಯ ರತ್ನಾಕ ರತ್ನಹಾರ ಅದರ ಮೇಲೆ ನೈದಿಲೆಯ ಹಾರ ಎತ್ತರವಾಗಿರುವ ಕತ್ತಿನಲ್ಲಿ ರತ್ನಮಯವಾದ ಅಡ್ಡಿಗೆ ಆ ಕತ್ತಿನ ಮೇಲೆ ಐದು ಮುಖಗಳು ಒಂದೊಂದು ಒಂದೊಂದು ವರ್ಣ ಐದಕ್ಕೂ ಸೇರಿರುವಂತೆ ಒಂದೇ ಕಿರೀಟ ಅದರ ಮೇಲೆ ಬಾಲಚಂದ್ರ ಹತ್ತು ಕೈಗಳು ವರದ ಅಭಯ ಹಸ್ತಗಳೆರಡು ಶಂಕಚಕ್ರಗಳನ್ನು ಧರಿಸಿರುವ ಹಸ್ತಗಳೆರಡು ಕೆಂಪು ಬಿಳಿಯ ಕಮಲಗಳನ್ನು ಹಿಡಿದಿರುವ ಕೈಗಳೆರಡು ಪಾಶಾ ಕಪಾಲಗಳು ಕಶಾಂಕುಶಗಳನ್ನು ಹಿಡಿದಿರುವ ಇನ್ನೆರಡು ಜೊತೆ ಹಸ್ತಗಳು ಹಸ್ತಹಸ್ತದಲ್ಲಿಯೋ ಮಣಿ ಕುಂಕಣಗಳು ಮಣಿ ಕಂಕುಣಗಳು ಬೆರಳು ಬೆರಳುಗಳಲ್ಲಿಯೂ ಮಣಿ ಉಂಗುರಗಳು ನೋಡಿದರೆ ಯಾರಿಗೋ ಪ್ರತ್ಯಕ್ಷವಾಗಿರುವ ಜಲನ್ಮಾತೆಯನ್ನು ಹೊಂದಿದೆ ಒಂದು ಗಳಿಗೆ ನಿಂತು ಚಿತ್ರವನ್ನು ನೋಡಬೇಕು ಎನ್ನಿಸುತ್ತಿದೆ ಎನ್ನಿಸುತ್ತದೆ ನೋಡುತ್ತಿದ್ದರೆ ಮೈಮರೆಯುತ್ತದೆ ಯಾವುದೋ ಅಲೌಕಿಕ ಕಾಲ ದೇಶಗಳಲ್ಲಿ ಲಹರಿಗೆ ಸಿಕ್ಕಿ ಎಲ್ಲಿಯೋ ಹೋಗಿ ಏನೋ ಕಂಡಂತೆ ಭಾಸವಾಗುತ್ತದೆ ಹಾಗೆಯೇ ನೋಡುತ್ತಿದ್ದರೆ ಒಂದು ಗಳಿಗೆ ಆದರೂ ಸಮಾಧಿಯಾಗುತ್ತದೆ ಆ ಮಂಟಪಕ್ಕೆ ನಾಲ್ಕು ಬಾಗಿಲುಗಳು ಆ ನಾಲ್ಕು ಬಾಗಿಲುಗಳಲ್ಲಿಯೂ ನಾಲ್ಕು ಪಟಗಳು ಹಿಂದಿನ ಮಹಾರಾಜರು ದೇವತಾರ್ಚನೆಯಲ್ಲಿರುವ ಚಿತ್ರವೊಂದು ಅದರ ಎದುರಾಗಿ ವೈದಿಕ ವೇಷದಲ್ಲಿ ವಿದ್ವದ್ವಂದ್ವ ಸಮೇತನಾಗಿರುವ ಈಗಿನ ಜನಕ ಮಹಾರಾಜ ಮತ್ತೊಂದು ಮೂಲೆಯಲ್ಲಿ ಸಿಂಹಾಸನದ ಮೇಲೆ ಇರುವ ಮಹಾರಾಜ ಅದರ ಎದುರಿಗೆ ಯೋಧನ ವೇಷದಲ್ಲಿರುವ ಸಸೈನ್ಯಾದ ಮಹಾರಾಜ ಎಲ್ಲವೂ ಪುರುಷ ಪ್ರಮಾಣದ ಚಿತ್ರಗಳು ಮಿಕ್ಕ ಕಡೆಯಲ್ಲಿ ಒಂದು ಕಡೆ ಒಂದು ದೇವಸ್ಥಾನದ ದೃಶ್ಯ ಗೋಪುರದ ಭಾಗದಲ್ಲಿ ನೋಡಿದರೆ ಒಳಗಡೆ ಹಜಾರ ಅದರ ನವರಂಗ ಅದರ ಒಳಗೆ ಗರ್ಭಗುಡಿಯಲ್ಲಿ ಸ್ವಾಮಿಗೆ ಮಂಗಳಾರತಿಯಾಗುತ್ತಿದೆ ನೋಡಿದರೆ ಸಮೀಪದಲ್ಲಿದ್ದಂತೆ ಭಾಸವಾಗಿ ಇನ್ನೇನು ಅಷ್ಟಕರು ಮಂಗಳಾರತಿಯನ್ನು ತರುವರು ನಾವು ಮಂಗಳಾರತಿಯನ್ನು ತೆಗೆದುಕೊಳ್ಳುವೆವು ಎಂದು ಭಾಸವಾಗುತ್ತದೆ ಇನ್ನೊಂದು ಕಡೆ ದೇವಸ್ಥಾನದ ಎದುರಿಗೆ ಯಜ್ಞ ಮಂಟಪದ ದೃಶ್ಯ ಯಜ್ಞ ವೇದಿಕೆಯ ಮೇಲೆ ಅಹವನೀಯವು ಜ್ವಾಲಾಮಾಲ ಸುಂದರವಾಗಿದೆ ಒಂದು ಕಡೆ ದಕ್ಷಿಣಾಗ್ನಿಯು ಸಣ್ಣಗೆ ಉರಿಯುತ್ತಿದೆ ಇನ್ನೊಂದು ಕಡೆ ಗಾಢಪತ್ಯಾಗ್ನಿಯು ಸಣ್ಣಗೆ ಬಿಳಿಯ ಧೂಮವನ್ನು ಗುಳುತ್ತಾ ಉರಿಯುತ್ತಿದೆ ಅವನೀಯದ ಮಗುಲಲ್ಲಿ ಭವ್ಯ ಕಾವ್ಯಕಾಯನಾದ ಅಧ್ವರ್ಯವು ಸೃಕ್ಸ್ರವಗಳನ್ನು ಹಿಡಿದು ಹೋಮ ಮಾಡುವುದಕ್ಕೆ ಸಿದ್ಧವಾಗಿದ್ದಾನೆ ನೀಡಿರುವ ಕೈಯಲ್ಲಿ ಹಿಡಿದಿರುವ ಸೃವದಿಂದ ತುಪ್ಪವು ಅಗ್ನಿಯೊಳಕ್ಕೆ ಬೀಳುತ್ತಿದೆ ಅತ್ತ ಸ್ತೂಪವು ಕಾವಲು ಕೂದಿರುವ ಕಾದಿರುವ ಯೋಧನಂತೆ ನಿಂತಿದೆ ಇತ್ತ ಯಜಮಾನರು ಪತ್ನಿ ಸಮೇತನಾಗಿ ಸಂತೋಷದ ಮೂರ್ತಿ ಕುಳಿತಿದ್ದಾನೆ ನೋಡಿದರೆ ನಾವು ಸಕಾಲಕ್ಕೆ ಬಂದೆವು ಅದೋ ನೋಡಿ ಹೋಮವಾಗುತ್ತಿದೆ ಎನ್ನಬೇಕು ಎನ್ನಿಸುತ್ತದೆ ಮೂರನೆಯದು ಗುರುಕುಲದ ದೃಶ್ಯ ಭಗವಾನರು ವೇದಿಕೆಯ ಮೇಲೆ ಮಂಡಿಸಿದ್ದಾರೆ ತಾವು ಕೇಳುತ್ತಿರುವ ಮಂತ್ರಗಳ ಅಧಿದೇವತೆಗಳನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಿದ್ದಾರೋ ಎಂಬಂತೆ ಅರಗಣ್ಣು ಮುಚ್ಚಿ ಕುಳಿತಿದ್ದಾರೆ ಅವರು ಕುಳಿತಿರುವಲ್ಲಿ ದರ್ಭಾಸನವು ಅವರು ಹುಟ್ಟಿರುವ ಮಡಿಪಂಚೆಯು ಅವರು ಹೊದ್ದಿರುವ ಅಜಿನವು ಆ ಸುತ್ತಮುತ್ತಲಿ ಪಾವಿತ್ರ್ಯವನ್ನು ತಂದುಕೊಡುವಂತಿದೆ ಮಗುಲಲ್ಲಿ ಉಪವೇದಿಕೆಯ ಮೇಲೆ ಅಧ್ಯಾಪಕರು ಕುಳಿತು ಬೆರಳು ಗೆಕ್ಕ ಮಾಡಿಕೊಂಡು ಸೊಟ್ಟೆ ಗೆತ್ತಿರುವ ತಲೆಯು ಸ್ವರವನ್ನು ಸೂಚಿಸುತ್ತಿರಲಿ ಅಲ್ಲಿರುವ ಬೃಹಸ್ಥರು ಲಕ್ಷ್ಮಿಗಿಂತಲೂ ಲಕ್ಷ್ಮೀಪತಿಯನ್ನು ಹೆಚ್ಚಾಗಿ ಆರಾಧಿಸುವವರೆಂಬುದನ್ನು ತೋರಿಸುತ್ತಿವೆ ವೇದದಲ್ಲಿ ಉದಾತ್ರ ಅನುದಾನ ಪ್ರಚಯಗಳೆಂದು ನಾಲ್ಕು ಸ್ವರಗಳು ಅನುದಾತವು ತಗ್ಗು ಅದಕ್ಕಿಂತ ಮೇಲೆ ಊದುತ್ತಿಂತ ಮೇಲೆ ಅವು ಪೂರ್ಣವಾಗಿ ಸಾಲಿನ ರಂಗವಲ್ಲಿಗಳಿಂದ ಶೋಭಿತವಾಗಿರುವುದು ಅವರ ತೃಪ್ತಿಯನ್ನು ತೋರಿಸುತ್ತಿದೆ ನಾತಿ ದೂರದಲ್ಲಿ ಆಶ್ರಮಕ್ಕೆ ಪ್ರದಕ್ಷಿಣವಾಗಿ ಹರಿಯುತ್ತಿರುವ ನದಿಯು ಈ ಆಶ್ರಮದ ಮಗುಲಲ್ಲಿ ತಾನು ಕೃತಕೃತ್ಯ ಕೃತಕೃತ್ಯನೆಂದು ಕೊಂಡಂತೆ ನಿರ್ಮಲವಾಗಿದೆ ಹಿಂದಿನ ಬೆಟ್ಟವು ನಾನು ಇಲ್ಲಿಗೆ ರಕ್ಷಕನಾಗಿರುವನು ಎಂದು ಎತ್ತರದ ಮರಗಳೆಂಬ ಕೈಗಳನ್ನೆತ್ತಿ ನಾನು ಸಹಸ್ರ ಬಾಹು ಎಚ್ಚರಿಕೆ ಎಂದು ಎಚ್ಚರಿಸುವಂತಿದೆ ಆ ಚಿತ್ರದ ಮುಂಭಾಗದಲ್ಲಿ ಕಾಣುವ ಹಸಿರು ಹುಲ್ಲು ಹಿಂದೆ ಕಾಣುವ ತಿಳಿಯಾದ ಆಕಾಶವು ಇಲ್ಲಿನ ನಿವಾಸಿಗಳು ಹೀಗೆ ಸಂತೋಷವಾಗಿ ಪರಿಶುದ್ಧ ಚಿತ್ರರಾಗಿದ್ದಾರೆ ಎಂದು ಉದ್ಘೋಷಿಸುವಂತಿದೆ ನಾಲ್ಕನೆಯದು ಒಂದು ಆಕಳ ಹಿಂದಿನ ಚಿತ್ರ ಮಂಡಿಯವರೆಗೂ ಬೆಳೆದಿರುವ ಹುಲ್ಲುಗಾವಲು ಅಲ್ಲಲ್ಲಿ ಹರಡಿ ಬೆಳೆದಿರುವ ಛಾಯಾವೃಕ್ಷಗಳು ಚಿತ್ರದ ನಡುವೆ ಆನೆಯಂತಹ ಗುಳಿ ಅದರ ಹಿಳಿಲು ಬೆಳೆದು ಬಗ್ಗೆ ಹೋಗಿದೆ ಅದು ವೀರಾವೇಶದಿಂದ ಬಂದು ಹುತ್ತವನ್ನು ಕೊಂಬುಗಳಿಂದ ಕೆಲವಿದೆ ಹಸುಗಳೆಲ್ಲ ಸುತ್ತಲೂ ನಿಂತು ನೋಡುತ್ತಿದೆ ನೋಡುತ್ತಿವೆ ಗೂಳಿಯು ವೀರಾವೇಶದಲ್ಲಿ ಪಾಲ್ಗೊಂಡಂತೆ ಅವು ಹೊಳ್ಳೆಗಳನ್ನು ಕಣ್ಣುಗಳನ್ನು ಅರಳಿಸಿವೆ ಒಂದೊಂದು ರಾಜ್ಯದ ಒಂದೊಂದು ರಾಜಧಾನಿಯನ್ನು ತುಂಬಿವೆ ಒಂದೊಂದರಲ್ಲೂ ಒಂದೊಂದರ ಕಚ್ಚಲು ಹುಲ್ಲಿನ ತಲೆಯ ಮೇಲೆ ಈಜಾಡುತ್ತಿದೆ ನೋವಾ ನೋಡುತ್ತಿದ್ದರೆ ಮನಸ್ಸಿಗೆ ಒಂದು ಹರ್ಷ ಒಂದು ಉತ್ಸಾಹ ಸಮೃದ್ಧಿಯ ಚಿನ್ನವಾದ ಗೋವನ್ನು ನೋಡಿ ಸಂತೋಷ ಉಂಟೆ ವೈಶಾಖದ ಅಮಾವಾಸೆಯ ಮೇಲೆ ಎಲ್ಲವೂ ಸಿದ್ಧವಾಗಿದೆ ಜ್ಯೇಷ್ಠ ಶುದ್ಧ ತದಿಗೆ ದಿನ ಮಂಟಪ ಪ್ರವೇಶವೆಂದು ಗೊತ್ತಾಯಿತು ಇಂದನ ದಿನದಿಂದ ಮಂಟಪವು ಶೃಂಗಾರವು ಮಂಟಪ ಶೃಂಗಾರವು ಆರಂಭವಾಯಿತು ಕಂಬಕಂಬಕ್ಕೂ ಚಿತ್ತದ ಬಟ್ಟೆಗಳನ್ನು ಸುತ್ತಿದ್ದರು ಕಂಬಕಂಬಕ್ಕೂ ಹೂವುಗಳನ್ನು ಚಿಗುರುಗಳನ್ನು ಕಟ್ಟಿದ್ದರು ಕಂಬದಿಂದ ಕಂಬಕ್ಕೆ ಹೂವು ಚಿಗರು ಎಲೆಗಳ ತೋರಣಗಳನ್ನು ಕಟ್ಟಿದರು ಗೋಡೆಗಳಿಗೆ ಸುಣ್ಣವನ್ನು ಎಚ್ಚರವಾಗಿ ದಪ್ಪವಾಗಿ ಬೆಳೆದರು ನೆಲವನ್ನು ಗುಡಿಸಿ ಸಾರಿಸಿ ರಂಗವಲ್ಲಿ ಹಾಕಿದರು ಮಂಟಪಕ್ಕೆ ಬರುವ ಹಾದಿಗಳನ್ನೆಲ್ಲ ಶುಚಿ ಮಾಡಿ ಇದ್ದ ಕಲ್ಲು ಬೆಳೆದಿದ್ದ ಹುಲ್ಲುಗಳನ್ನು ತೆಗೆದು ಶುದ್ಧಗೊಳಿಸಿದರು ಕೊಳೆಗನ್ನು ಕೊಳೆಗನ್ನು ಕೊಳೆಗಳನ್ನೆಲ್ಲ ಸ್ವಚ್ಛ ಮಾಡಿದರು ಮಂಟಪದ ಎದುರಿಗೆ ರಾಜ ಶಕಟಾರಿಗಳಿಗೆ ಗೊತ್ತಾಗಿದ್ದ ಸ್ಥಳವೆಲ್ಲ ನಿರ್ಮಲವಾಯಿತು ಅಷ್ಟೇನೋ ಮಂಟಪಕ್ಕೆ ಮಂಪವೇ ಮಂಟಪವೇ ಮಿಂದು ಮಡಿಗಿ ಮಡಿಯಾಯಿತು ಮಾವಿನ ಸೊಪ್ಪಿನ ತೋರಣಗಳಿಗಂತೂ ಲೆಕ್ಕವೇ ಇಲ್ಲ ಎಲ್ಲಿ ನೋಡಿದರೂ ಅಂಧಚಂದಗಳ ಗಣಿಯು ಅಲ್ಲಿಗೆ ಬಂದಂತಿತ್ತು ತದಿಗೆಯ ದಿನ ರಾಜಪುರೋಹಿತ ಅಶ್ವಲನು ಮುತ್ತದೇಯರು ಬ್ರಾಹ್ಮಣನೊಡನೆ ಮಂಟಪಕ್ಕೆ ಬಂದನು ಅಲ್ಲಿ ಪ್ರವೇಶ ಹೋಮ ಮಾಡಿ ಸಿದ್ಧನಾಗಿ ಕಾದಿದ್ದನು ಇತ್ತ ಅರಮನೆಯಲ್ಲಿ ವಿದ್ವಾಂಸರು ರಾಜಪುರುಷರು ನಾಗರಿಕ ಪ್ರಮುಖರು ಸೈನಿಕರು ಮೊದಲಾದರೆಲ್ಲ ಸಮೇಖೆ ಸರಿಯಾಗಿ ಬಂದು ಕಾದಿದ್ದರು ಮಹಾರಾಜರು ಸಕಾಲಕ್ಕೆ ಪ್ರಾಸ್ತ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ಬಂದರು ರಾಜಪರಿವಾರವು ಮಂಟಪದ ಬಳಿಗೆ ಹೊರಟಿತು ಮುಂದೆ ರಾಜಧ್ವಜವನ್ನು ಮೆರೆಸುತ್ತಾ ಆನೆಯೂ ಹೊರಟಿತು ಅದರ ಹಿಂದೆ ಪದಾತಿ ಹೊರಟರು ಅದರ ಹಿಂದೆ ಮೂಲಬಲವು ಬಂತು ಅದರ ಹಿಂದೆ ವೃಷಭರಥಗಳಲ್ಲಿ ಅಶ್ವರಥಗಳಲ್ಲಿ ರಾಜಪುರುಷರು ಹೊರಟರು ಅವರ ಹಿಂದೆ ಮಹಾರಾಜನು ಆನೆಯ ಮೇಲೆ ಅಂಬಾರಿಯಲ್ಲಿ ಕುಳಿತು ಹೊರಟನು ಅವನ ಹಿಂದೆ ಅಶ್ವರಥ ಗಜರಥಗಳಲ್ಲಿ ಕುಳಿತು ವಿದ್ವಾಂಸರು ನಡೆದರು ಅವರ ಹಿಂದೆ ಗಜಸೈನ್ಯವೂ ಬಂತು ಕುಂಬು ಕಹಳೆ ತಮಟೆ ಮೊದಲಾದ ವಾದ್ಯಗಳು ಸೈನ್ಯಗಳ ಮುಂದುಗಡೆ ನಡೆದವು ರಾಜರ ಮುಂಭಾಗದಲ್ಲಿ ವೃಷಭ ರಥಗಳ ಮೇಲೆ ಹಾಕಿದ ಜಗಲಿಗಳ ಮೇಲೆ ನರ್ತಕೀಯರು ವೀಣಾ ವೇಣು ಮೃತಂಗಗಳ ಗತಿಕನುಸಾರವಾಗಿ ನರ್ತಿಸುತ್ತಾ ನಡೆದರು ಆತನ ಹಿಂಭಾಗದಲ್ಲಿ ನಾಗಸ್ವರದವರು ಮಂಗಳವಾಗಿ ನುಡಿಸುತ್ತಾ ಹೊರಟರು ಎಡಬಲ ಮಗ್ಗುಳಗಳಲ್ಲಿ ಆಸ್ಥಾನ ವಿದ್ವಾಂಸರು ಒಂದಿ ಮಾದಿಗರು ಒಂದಿ ಮಾಗಧರು ಮಂಗಳ ಪದ್ಯಗಳನ್ನು ಹರಡುತ್ತಾ ಉಗ್ಬು ಉಗ್ಭರಿಸುತ್ತಾ ಹೋದರು ಮೆರವಣಿಗೆಯು ಹೊರಟು ಮಂದಗಮನದಿಂದ ಸಕಾಲದಲ್ಲಿ ಮಂಟಪದ ಬಳಿ ಬಂತು ಸೈನ್ಯಗಳೆಲ್ಲ ಹೋಗಿ ತಮಗೆ ತಮಗೆ ಗೊತ್ತಾಗಿದ್ದ ಕಡೆಗಳಲ್ಲಿ ನಿಂತವು ನರ್ತಕಿಯರು ಗಾಯಕರು ಉಭಯ ಪಾರ್ಶ್ವಗಳಲ್ಲಿ ನಿಂತರು ವಿದ್ವಾಂಸರು ರಾಜಪುರುಷರು ರಾಜನ ಹಿಂದೆ ಬಂದರು ವಂದಿಗಳು ಮುಂದೆ ಬಂದ ಮುಂದೆ ರಾಜನ ಬಿರುದಾವಣೆಗಳನ್ನು ಉದ್ಘೋಷಿಸುತ್ತಾ ನಡೆದರು ಪುರೋಹಿತನು ಬ್ರಾಹ್ಮಣರನ್ನು ಮುತ್ತೈದರೆಯನ್ನು ಕರೆದುಕೊಂಡು ಎದುರಿಗೆ ಬಂದು ಅರಸನನ್ನು ಪರಿವಾರವನ್ನು ಸ್ವಾಗತಿಸಿದನು ಬ್ರಾಹ್ಮಣ ವೇದಮಂತ್ರಗಳಿಂದ ಆಶೀರ್ವಾದ ಮಾಡಿದನು ಬ್ರಾಹ್ಮಣರು ವೇದಮಂತ್ರಗಳಿಂದ ಆಶೀರ್ವಾದ ಮಾಡಿದರು ಮುತ್ತೈದೆಯರು ಮಂಗಳ ಬಂದು ಮಂಗಳವನ್ನು ಹಾಡಿ ಆರತಿ ಆಶೀರ್ವಾದ ಮಾಡಿದರು ಪುರೋಹಿತನು ಅರಸನನ್ನು ಹೋಮಕುಂಡದ ಬಳಿಗೆ ಕರೆದುಕೊಂಡು ಹೋಗಿ ಅರಸನಿಂದ ಒಂದು ಸಲ ಆಜ್ಯ ಹೋಮವನ್ನು ಮಾಡಿಸಿ ತಾನು ಮಿಕ್ಕದುದ್ದನ್ನೆಲ್ಲ ಮಾಡಿ ಹೋಮವನ್ನು ಮುಗಿಸಿದನು ಅರಸನು ಯಜ್ಞೇಶ್ವರನಿಗೆ ನಮಸ್ಕಾರಗಳನ್ನು ಒಪ್ಪಿಸಿದನು ಕಲಶೋಧಕವನ್ನು ತೆಗೆದುಕೊಂಡು ರಾಜರಿಗೂ ಮಿಕ್ಕ ಮುಖ್ಯಾಧಿಕಾರಿಗಳಿಗೂ ವಿದ್ವಾಂಸರಿಗೂ ಕೊಟ್ಟು ಉಳಿದುದ್ದನ್ನು ಎಲ್ಲರ ಮೇಲೂ ಪ್ರೋಕ್ಷಿಸಿದನು ಯಜ್ಞೇಶ್ವರ ರಕ್ಷೆಯನ್ನು ಹಾಗೆಯೇ ವಿನಿಯೋಗಿಸಿದನು ಮಂಟಪವನ್ನು ವಿರಚಿಸಿದ ರಾಜಶಿಲ್ಪಿಯು ಬಂದು ಅರಸನನ್ನು ಕಾಣಿಸ ಸನ್ನಿಧಾನವು ದೊಡ್ಡ ಮನಸು ಮಾಡಿ ಆ ಈ ವೇದಿಕೆಯನ್ನು ಪ್ರದಕ್ಷಿಣೆ ಮಾಡದಂತೆಯೇ ಈ ಮಂಟಪಕ್ಕೂ ಪ್ರದಕ್ಷಿಣೆ ಮಾಡಿಕೊಂಡು ಬರಬೇಕು ಎಂದು ಅರಿಕೆ ಮಾಡಿದನು ರಾಜರು ಸಪರಿವಾರ ಸಪರಿವಾರವಾಗಿ ಹೊರಟರು ರಾಜಶಿಲ್ಪಿಯು ಅದರ ನಡೆದದ್ದನ್ನು ನೋಡಿದ ಅವನಿಗೆ ವಿವರಿಸುವಂತೆ ಎಲ್ಲವನ್ನೂ ರಾಜನಿಗೆ ಭಿನ್ನವಿಸಿದನು ರಾಜರು ಎಲ್ಲವನ್ನೂ ಹೊಸದಾಗಿ ನೋಡುವ ಹೋಗದಂತೆ ಅಲ್ಲಲ್ಲಿ ಕೇಳುತ್ತಾ ನಡೆದರು ಮಹಾಸ್ವಾಮಿ ಈ ಕೊಳವನ್ನು ಪರಾರಂಭಿಸಿ ಪರಾಂಬರಿಸಬೇಕು ಇರುವ ಮೊಳಕಾಲದ ನೀರು ಇರುವ ಮೊಳಕಾಲದ ನೀರು ಮಾತ್ರ ಇರುವ ನಾಲ್ಕು ಕೊಳಗಳು ಈ ಮಂಟಪದ ನಾಲ್ಕು ಮೂಲೆಗಳಲ್ಲಿಯೂ ಇವೆ ಇದರಲ್ಲಿ ಕನ್ನೈದ ಇರುವಂತೆ ಮಿಕೆಲ್ಲೋಗಗಳಲ್ಲಿ ಕ್ರಮವಾಗಿ ಬಿಡಿದಾವರೆ ಅರಿಶಿನ ದಾವರಿಯೂ ಇವೆ ಈ ಕೊಳದ ಉದ್ದೇಶಗಳು ಎರಡು ಒಂದು ಮಂಟಪದಲ್ಲಿ ಕೆಂಪು ಇರಬೇಕು ಎಂಬುದು ಇನ್ನೊಂದು ತಾವರಿಯ ಗುಂಪು ಇರುವಲ್ಲಿ ಮಹಾವಿಷ್ಣುವು ನೆಲೆ ನೆಲೆಸಿರುವುದು ಪ್ರತೀತಿ ಆ ವಿಷ್ಣುವನ್ನು ಯಜ್ಞದನ್ನು ಆ ವಿಷ್ಣುವನ್ನು ಯಜ್ಞನೆನ್ನುವರು ಯಜ್ಞ ಸ್ವರೂಪನಾದ ವಿಷ್ಣುವು ಈ ಶಾರಾ ಮಂಟಪದ ನಾಲ್ಕು ಕಡೆಗಳಲ್ಲಿಯೂ ಇದ್ದು ಇದನ್ನು ಕಾಪಾಡಲೆಯೇ ಎನ್ನುವುದು ಜೊತೆಗೆ ಇನ್ನು ಒಂದು ಪ್ರಯೋಜನ ಉಂಟು ಇಲ್ಲಿಗೆ ಬಂದವರು ಕಾಲು ತೊಳೆದುಕೊಳ್ಳದೆ ಮಂಟಪ ತೊಡಕೆ ಹೋಗಬಾರದು ಆದ್ದರಿಂದ ಇಲ್ಲಿ ಕಾಲು ತೊಳೆಯುವುದಕ್ಕೂ ಕಾಲು ತೊಳೆದುಕೊಳ್ಳುವುದಕ್ಕೆ ಅನುಕೂಲ ಮಾಡಿದೆ ಇಗೋ ಈ ಗಾರೆ ಹಾಕಿರುವ ಸ್ಥಳದಲ್ಲಿ ಕಾಲು ತೊಳೆದುಕೊಳ್ಳುವುದು ಆ ನೀರೆಲ್ಲ ಮತ್ತೆ ಹರಿದು ಹೋಗುವಂತೆ ಗಾರೆಯ ಬಚ್ಚಳುಗಳನ್ನು ಕಟ್ಟಲಾಗಿದೆ ನೀರು ಒಂದೇ ಸಮನಾಗಿರುವಂತೆ ಭೂಮಿಯೊಳಗೆ ಕೊಳವೆಗಳನ್ನು ಜಲಾಶಯಕ್ಕೆ ಸಂಬಂಧವನ್ನು ಕಲ್ಪಿಸಿಕೊಡಲಾಗಿದೆ ಹಾಗೆಯೇ ಮುಂದಕ್ಕೆ ದಯ ಮಾಡಬೇಕು ಈ ಕೊಳವೆಗಳ ನಡುವೆ ತುಳಸಿ ಮಧುಗ ದವನ ಪಚ್ಚೇತನೆ ಇವುಗಳನ್ನು ಬೆಳೆಸಲಾಗಿದೆ ಇವುಗಳ ಮೇಲೆ ಬೇಯಿಸುವ ಗಾಳಿಯು ಇದರ ಸುಗಂಧವನ್ನು ತಂದು ಮಂಟಪದಲ್ಲಿ ತುಂಬಬೇಕೆಂಬ ನಮ್ಮ ಆಸೆ ಸಫಲವಾಗಿದೆ ಎನ್ನುವುದಕ್ಕೆ ಮಹಾಪಾದಕ್ಕೆ ಮಂಟಪದೊಳಗೆ ಹೋಗುತ್ತಲೂ ಮನವರಿಕೆಯಾಗುತ್ತದೆ ಈ ಸುತ್ತಿನ ಕೈಸಾಲೆಯು ಬರುವವರು ತಮ್ಮ ಪಾದದ ಬಿಡಲು ಅನುಕೂಲವಾಗುವುದು ಜೊತೆಗೆ ತಕ್ಕಷ್ಟು ವಿಶಾಲವಾಗಿರುವುದರಿಂದ ಮಂಟಪವು ತಂಪಾಗಿರುವುದು ಇನ್ನು ಮುಂದೆ ನೋಡಬೇಕಾದದ್ದು ಏನೂ ಇಲ್ಲ ಪ್ರದಕ್ಷಿಣೆ ಮಾಡಿ ಮಂಟಪ ಪ್ರವೇಶ ಮಾಡುವುದು ಎಂದು ಮಹಾಸ್ವಾಮಿಗಳಲ್ಲಿ ಭಿನ್ನ ಅರಸನು ಮಂದಸ್ಮಿತನಾಗಿ ಹಿಂತಿರುಗಿ ನೋಡಿದರು ಶಿಲ್ಪಿಯು ಹೇಳಿದ್ದನ್ನೆಲ್ಲ ಅವರು ಅನುಮೋದಿಸುವರೆಂದು ಅವರ ಮುಖ ಮುಖ ಮುಂದೆಗಳಿಂದಲೇ ತಿಳಿದುಕೊಂಡು ಪ್ರಸನ್ನನಾಗಿ ಯಜ್ಞೇಶ್ವರನನ್ನು ಬಲಗಡೆಗೆ ಬಿಟ್ಟುಕೊಂಡು ಪರಿವೃ ಸಪರಿವಾರನಾಗಿ ಮಂಟಪ ಪ್ರವೇಶ ಮಾಡಿದನು